ಪಾಶಮ ದೇವಡಿ ನನ್ನ ವಿಶ್ವವಿದ್ಯಾನಿಲಯಗಳ ಪೈಕಿ ಒಂದು ಬಳೆಪೇಟೆಯ ಶ್ರೀ ಸ್ವಾಮಿ ಗುಡಿಯ ಮುಂದೆ ದಕ್ಷಿಣಾಭಿಮುಖವಾಗಿರುವ ಮೂಲೆಯ ಮನೆಯಲ್ಲಿತ್ತು ಅದನ್ನು ಕನ್ನಡ ವರ್ತಮಾನ ಪತ್ರಿಕೆಯ ಜನ್ಮಗೃಹವೆನ್ನಬಹುದು ಮೈಸೂರು ಅಮೆರಿಕವಾಗಿದ್ದರೆ ಆ ಮನೆಯನ್ನು ಯಾರೋ ದನಾಢ್ಯರು ಕೊಂಡುಕೊಂಡು ಅದರಲ್ಲೊಂದು ಪುಸ್ತಕ ಭಂಡಾರವನ್ನೋ ಕಲಾವಸ್ತು ಸಂಗ್ರಹವನ್ನೋ ಇರಿಸಿ ಸರಕಾರದ ಅನುಮತಿಯೊಡನೆ ಅದನ್ನು ಮಹಾಜನರ ಉಪಯೋಗಕ್ಕೆ ಬಿಟ್ಟುಕೊಟ್ಟು ಆ ಮೂಲಕ ಮಹನೀಯರಾದ ಭಾಷ್ಯಂ ತಿರುಮಲಾಚಾರ್ಯರ ಹೆಸರನ್ನು ಶಾಶ್ವತಗೊಳಿಸುತ್ತಿದ್ದರು ಆ ದೇಶ ಭಾಷಾ ಸೇವಕರದು ತಿರುಮಲಾಚಾರ್ಯರು ಇದುವರೆಗೆ ತಿಳಿದು ಬಂದಿರುವ ಮಟ್ಟಿಗೆ ಮೈಸೂರು ವೃತ್ತಾಂತ ಬೋಧಿನಿ ಎಂಬುದು ಮೈಸೂರಿನ ಮೊದಲನೆಯ ಕನ್ನಡ ಪತ್ರಿಕೆ ವಿದ್ವಾನ್ ಭಾಷ್ಯಂ ಭಾಷ್ಯಾಚಾರ್ಯರು ಅದನ್ನು ಸಾವಿರದ ಎಂಟುನೂರ ಐವತ್ತೊಂಬತ್ತರ ಜೂನ್ ತಿಂಗಳಲ್ಲಿ ಹೊರಡಿಸಿದರು ಅದು ಪ್ರತಿ ಶನಿವಾರ ಪ್ರಕಟವಾಗುತ್ತಿತ್ತು ಮೈಸೂರು ಮಹಾರಾಜರವರ ಪೋಷಣೆಗೆ ಒಳಪಟ್ಟಿತ್ತು ನಾಲ್ಕು ವರ್ಷ ಕಾಲ ಎಂದರೆ ಸಾವಿರದ ಎಂಟ್ನೂರ ಅರವತ್ನಾಲ್ಕರವರೆಗೆ ಅದು ನಡೆಯಿತು ಭಾಷ್ಯಂ ಭಾಷ್ಯಾಚಾರ್ಯರು ಸಂಸ್ಕೃತ ವಿದ್ವಾಂಸರು ವೆಸ್ಟ್ಲಿಯನ್ ಮಿಷನ್ ಹೈಸ್ಕೂಲಿನಲ್ಲಿ ವಿದ್ಯಾರ್ಥಿಯಾಗಿದ್ದರಿಂದ ಅವರಿಗೆ ಇಂಗ್ಲಿಶು ಬರುತ್ತಿತ್ತು ಇವರ ತಂದೆ ವಿದ್ವಾನ್ ಭಾಷ್ಯಂ ತಿರುಮಲಾಚಾರ್ಯರು ಇವರನ್ನು ಶ್ರೀಶೈಲ ದೀಕ್ಷಿತರೆಂದು ಕರೆಯುತ್ತಿದ್ದರು ಶ್ರೀಶೈಲ ಎಂಬುದು ಪ್ರಾಯಶಃ ತಿರುಮಲ ಎಂಬುದರ ಸಂಸ್ಕೃತ ರೂಪ ಭಾಷ್ಯಂ ಮನೆತನದವರು ಮೊದಲಿಗೆ ಮದರಾಸು ಪ್ರಾಂತದ ಪೇಟ್ ಜಿಲ್ಲೆಯ ಪೊನ್ನೇರಿ ತಾಲೂಕಿನ ಅಗರಂ ಗ್ರಾಮದವರು ಶ್ರೀ ವೈಷ್ಣವರು ಭಾಷ್ಯಂ ಮನೆತನದವರು ಶ್ರೀ ಭಾಷ್ಯ ವ್ಯಾಖ್ಯಾನದಲ್ಲಿ ನಿಶ್ ಭಾಷ್ಯಂ ತಿರುಮಲಾಚಾರ್ಯರು ಕರ್ನಾಟಕ ಪ್ರಕಾಶಿಕ ಪತ್ರಿಕೆಯ ಸಂಪಾದಕರು ಆ ಪತ್ರಿಕೆಯು ಸಾವಿರದ ಎಂಟುನೂರ ಅರವತ್ತೈದರ ಜುಲೈ ತಿಂಗಳಲ್ಲಿ ಪ್ರಾರಂಭವಾಯಿತು ಅದು ವಾರದಲ್ಲಿ ಎರಡು ಬಾರಿ ಪ್ರಕಟವಾಗುತ್ತಿತ್ತು ಅದನ್ನು ತಂದೆ ಮಗ ಇಬ್ಬರು ಸೇರಿ ತಂದೆ ತಿರುಮಲಾಚಾರ್ಯರು ಮಾಲೀಕರಾಗಿಯೂ ಮಕ್ಕಳು ಭಾಷ್ಯಾಚಾರ್ಯರು ಸಂಪಾದಕರಾಗಿಯೂ ಇದ್ದುಕೊಂಡು ಸುಮಾರು ಒಂದು ವರ್ಷ ಕಾಲ ಸಾವಿರದ ಎಂಟುನೂರ ಅರವತ್ತಾರ ನಡೆಸಿದರು ಸಾವಿರದ ಎಂಟುನೂರ ಅರವತ್ತಾರರ ಏಪ್ರಿಲ್ ತಿಂಗಳಲ್ಲಿ ಭಾಷ್ಯಾಚಾರ್ಯರು ಮೈಸೂರು ಗೆಜೆಟಿನ ಕನ್ನಡ ಭಾಷಾಂತರಕಾರರಾಗಿ ಸರಕಾರಿ ಉದ್ಯೋಗಕ್ಕೆ ಸೇರಿದರು ಭಾಷ್ಯಾಚಾರ್ಯರು ಮೃತರಾಗುವವರೆಗೂ ಸರಕಾರದ ಉದ್ಯೋಗದಲ್ಲಿದ್ದರು ಅವರು ತಮ್ಮ ಐವತ್ತೊಂದನೆಯ ವಯಸ್ಸಿನಲ್ಲಿ ಒಂಬತ್ತು ಹನ್ನೊಂದು ಸಾವಿರದ ಎಂಟುನೂರ ಮೃತರಾದರು ತಿರುಮಲಾಚಾರ್ಯರು ಕರ್ನಾಟಕ ಪ್ರಕಾಶಿಕೆಯನ್ನು ಸುಮಾರು ಮೂರು ವರ್ಷ ಕಾಲ ನಡೆಸಿದರು ಸಾವಿರದ ಎಂಟುನೂರ ಅರವತ್ತೆಂಟರಲ್ಲಿ ಅದು ನಿಂತು ಹೋಯಿತು ಐದು ವರ್ಷಗಳ ನಂತರ ಅದು ಪುನಃ ಇಪ್ಪತ್ತೊಂಬತ್ತು ಹನ್ನೊಂದು ಸಾವಿರದ ಎಂಟುನೂರ ಪ್ರತಿ ಸೋಮವಾರವೂ ಪ್ರಕಟವಾಗುವ ಇಂಗ್ಲಿಷ್ ಕನ್ನಡ ಪತ್ರಿಕೆಯಾಗಿ ಕಾಣಿಸಿಕೊಂಡು ಮೂವತ್ತೊಂದು ಹತ್ತು ಸಾವಿರದ ಎಂಟುನೂರ ತೊಂಬತ್ತೆಂಟರವರೆಗೆ ಅವಿಚ್ಛಿನ್ನವಾಗಿ ನಡೆಯಿತು ಮಗನು ಸರಕಾರಿ ಉದ್ಯೋಗಕ್ಕೆ ಸೇರಿದ ಮೇಲೆ ಏಪ್ರಿಲ್ ಸಾವಿರದ ಎಂಟುನೂರ ಅರವತ್ತಾರು ತಂದೆ ತಿರುಮಲಾಚಾರ್ಯರೇ ಪತ್ರಿಕೆಯನ್ನು ತಾವು ಸಾಯುವವರೆಗೆ ಎಂದರೆ ಇಪ್ಪತ್ತ್ ಮೂರು ಎರಡು ನಡೆಸಿಕೊಂಡು ಬಂದರು ತದನಂತರ ಭಾಷ್ಯಾಚಾರ್ಯರ ಮಕ್ಕಳಾದ ಟಿವಿ ವೆಂಕಟಾಚಾರ್ಯರು ಟಿಸಿ ಶ್ರೀನಿವಾಸಾಚಾರ್ಯರು ಪತ್ರಿಕೆಯನ್ನು ನಡೆಸಿದರು ಟಿಸಿ ಶ್ರೀನಿವಾಸಾಚಾರ್ಯರು ಪತ್ರಿಕೆಯ ಮಾಲೀಕರಾಗಿದ್ದರು ಮೈಸೂರು ಸಂಸ್ಥಾನದ ಸ್ವತಂತ್ರ ಕನ್ನಡ ವೃತ್ತ ಪತ್ರಿಕೆಗಳಲ್ಲಿ ಬಹುಶಃ ಕರ್ನಾಟಕದ ಪ್ರಕಾಶಿಕೆಯೇ ಅತ್ಯಂತ ಪುರಾತನವಾದದ್ದೆಂದು ತೋರುತ್ತದೆ ಅದು ಪ್ರಥಮವಾದದ್ದು ಮಾತ್ರವೇ ಅಲ್ಲದೆ ಪ್ರಸಿದ್ಧವಾದದ್ದು ಆಗಿತ್ತು ಸಾವಿರದ ಎಂಟುನೂರ ಈಚಿನ ಎರಡು ಮೂರು ವರ್ಷಗಳ ಸಂಚಿಕೆಗಳನ್ನು ನಾನು ನೋಡಿದ್ದೇನೆ ಅದರಲ್ಲಿ ಕನ್ನಡ ಇಂಗ್ಲಿಷ್ ಎರಡು ಭಾಷೆಗಳಲ್ಲಿಯೂ ಲೇಖನಗಳು ಬರುತ್ತಿದ್ದವು ಆ ಕಾಲದಲ್ಲಿ ಈ ಸಂಸ್ಥಾನದಲ್ಲಿ ಮೈಸೂರು ಪಾರ್ಟಿ ಮದ್ರಾಸು ಪಾರ್ಟಿ ಎಂದು ಎರಡು ರಾಜಕೀಯ ಕಕ್ಷಿಗಳು ಹುಟ್ಟಿಕೊಂಡಿದ್ದವು ಕರ್ನಾಟಕ ಪ್ರಕಾಶಿಕೆ ಮೈಸೂರು ಪಾರ್ಟಿಗೆ ಸೇರಿದ್ದು ಬೆಂಗಳೂರು ಸೆಕ್ರೆ ಎಂಬುದು ಮದರಾಸು ಪಾಠಿಯದು ಕರ್ನಾಟಕ ಪ್ರಕಾಶಿಕೆಯ ಇಂಗ್ಲಿಶ ಲೇಖನಗಳನ್ನು ಸರಕಾರದ ಅಧಿಕಾರದಲ್ಲಿದ್ದ ಕೆಲವರು ಅವರ ಆಪ್ತ ಸ್ನೇಹಿತರಾದ ಕೆಲ ಮಂದಿ ವಕೀಲರು ಮೊದಲಾದವರು ಬರೆಯುತ್ತಿದ್ದರೆಂದು ವದಂತಿ ಅಂತವರ ಪೈಕಿ ವಿಎನ್ ಮೀಶೆ ನರಸಿಂಹಂಗಾರ್ಯರು ಒಬ್ಬರಿದ್ದಿರಬೇಕೆಂದು ಕೇಳಿದ್ದೇವೆ ಸಾವಿರದ ಸುಮಾರಿನಲ್ಲಿ ಈ ಪತ್ರಿಕೆಯ ಮೇಲೆ ಆಗ ತುಮಕೂರು ಡೆಪ್ಯೂಟಿ ಕಮಿಷನರ್ ಆಗಿದ್ದ ಶೇಷಾದ್ರಿ ಅಯ್ಯರವರು ಮಾನನಷ್ಟದ ಮೊಕದ್ದಮೆಯನ್ನು ಹೂಡಿದ್ದರು ಆ ವಿವಾದದಿಂದ ಪತ್ರಿಕೆ ನಷ್ಟಪಟ್ಟಿತೆಂದು ಕೇಳಿದ್ದೇನೆ ಕರ್ನಾಟಕ ಪ್ರಕಾಶಿಕೆ ಧೈರ್ಯದಿಂದ ನಡೆದ ಪತ್ರಿಕೆ ಧೈರ್ಯದೊಡನೆ ಘನತೆಯೂ ಇತ್ತು ಅದರಲ್ಲಿ ತಂತಿವರ್ತಮಾನ ಸಂಗ್ರಹ ಇತರ ವೃತ್ತಾಂತ ಗೆಜೆಟ್ಟಿನ ಸಾರಾಂಶ ಒಳದೇಶ ಮತ್ತು ತಾಲೂಕ್ ಜಾತ್ ವೃತ್ತಾಂತಗಳು ನೈಮಿತಿಕ ವಿಷಯನ್ಯಾಸವು ಒಕೇಶನಲ್ ನೋಟ್ಸ್ ಸಂಪಾದಕೀಯ ಲೇಖನಗಳು ಇವು ಸಾಮಾನ್ಯವಾಗಿರುತ್ತಿದ್ದವು ಪತ್ರಿಕೆ ನೋಟಕ್ಕೆ ಅಚ್ಚುಕಟ್ಟಾಗಿತ್ತು ಬರವಣಿಗೆಯ ಶೈಲಿಯಾದರೂ ನಾನಾ ಗುಂಫನದಿಂದಲೂ ವರ್ಣವಿನ್ಯಾಸದಿಂದಲೂ ಕೂಡಿ ಗಂಭೀರವಾಗಿದ್ದು ನಡುಗನ್ನಡದ ಚಂಪು ಗದ್ಯವನ್ನು ಹೋಲುತ್ತಿತ್ತು ಆಗಿನ ಕಾಲದವರ ಅಭಿರುಚಿಗೆ ತಕ್ಕದಾಗಿತ್ತು ಮಾದರಿಗಾಗಿ ಸಾವಿರದ ಎಂಟುನೂರ ಎಂಬತ್ತರ ಸೆಪ್ಟೆಂಬರ್ ಇಪ್ಪತ್ತೇಳರ ಸಂಚಿಕೆಯಿಂದ ಒಂದೆರಡು ವಾಕ್ಯಗಳನ್ನು ಉದಾಹರಿಸುತ್ತೇನೆ ಮಹಾರಾಜರವರು ಇದುವರೆಗೆ ಈ ಊರಲ್ಲಿ ಬೀಜ ಮಾಡಿ ಇದ್ದ ಕುರಿತು ಎಲ್ಲ ವಿಷಯಗಳಲ್ಲಿಯೂ ನಾವು ದುರಾಕ್ಷೇಪ ತಕ್ಕವರೆಂಬ ಅಪಪ್ರತೆಗೆ ಒಳಗಾಗುವ ಅಪೇಕ್ಷೆ ನಮಗೆ ಎಂದಿಗೂ ಇಲ್ಲ ಇಲ್ಲವು ಅಂತ ಅಪಪ್ರತೆ ಈ ಸಂದೇಶದಲ್ಲಿ ನಮಗೇನಾದರೂ ಇರುವುದಾದರೆ ಅದು ಸರ್ವಾತ್ಮನ ಪರರಾದ ನಮ್ಮ ಅಹಿತರು ಹೇಳುವ ಮಾತುಗಳೆಂದು ಸರ್ವರು ತಿಳಿಯಬಹುದು ಮುಖ್ಯವಾಗಿ ವರ್ಧಿಷ್ಣುಗಳಾದ ಶ್ರೀಮನ್ ಮಹಾರಾಜರವರ ವಿಷಯದಲ್ಲಿ ಮೊದಲಿನಿಂದ ನಾವು ತಿಳಿಸುವ ಅಂಶವೆಲ್ಲ ಅವರ ಶ್ರೇಯಸ್ಸನ್ನು ಕುತ್ತದ್ದಾಗಿಯೂ ಅವರ ಪುರವೃದ್ಧಿಯನ್ನು ಉದ್ದೇಶಿಸಿದ್ದಾಗಿಯೂ ಅವರ ವೈಭವ ಪ್ರಭಾವಗಳನ್ನು ಅವಲಂಬಿಸಿದ್ದಾಗಿಯೂ ಇರುವವೆಂದು ನಾವು ಕರಣತ್ರಯ ಶುದ್ಧಿಯಿಂದ ಹೇಳುತ್ತೇವೆ ಮಹಾರಾಜರವರು ಯುರೋಪಿಯನ್ಗಳನ್ನು ಬಹುವಾಗಿ ಸ್ವದೇಶಿಯರನ್ನು ಸಕೃತ್ತಾಗಿಯೂ ನೋಡುತ್ತಿದ್ದರು ಇಂಥ ಸಂದರ್ಭದೊಳು ನಮ್ಮ ತಮ್ಮಲ್ಲಿ ವಾಲಭ್ಯ ಉಂಟಾದವರು ಕೆಲವರು ವಿನ ಮಿಕ್ಕ ತಮ್ಮ ಪ್ರಜೆಗಳ ಸಂಪರ್ಕವೇ ಅತ್ಯಂತಿಕವಾಗಿ ತಪ್ಪಿಸಲ್ಪಟ್ಟಿತು ಇವರ ಗಾರ್ಡಿಯನ್ ರವರು ಮಹಾರಾಜರನ್ನು ಮುಖ್ಯ ಮುಖ್ಯರಾದ ಎಲ್ಲಿನ ಯುರೋಪಿಯನ್ ವಿಶೇಷವಾಗಿ ಬಳಕೆಗೊಳಿಸುವುದಕ್ಕೆ ಸರ್ವ ಪ್ರಯತ್ನವನ್ನು ಮಾಡಿದರು ದರ್ಬಾರ್ಗಳು ವಗೈರೆ ಪ್ರಬಲ ಸಂದರ್ಭಗಳಲ್ಲಿ ಮಹಾರಾಜರು ಕೆಲವು ಮಾತುಗಳನ್ನು ಸ್ವಭಾಷೆಯಲ್ಲಾಗಲಿ ಇಂಗ್ಲಿಷ್ನೊಳಗಾಗಲಿ ನುಡಿಯುವುದಾದರೆ ಬಹಳ ಶ್ಲಾಘ್ಯವಾಗಿರುವುದು ಅಷ್ಟಕ್ಕೆ ಅವಕಾಶವಿಲ್ಲದೆ ಅವರು ಮೌನವಾಗಿದ್ದರಿಂದ ಅವರಿಗೆ ವಿದ್ಯಾಭ್ಯಾಸ ಮಾಡಿದ ಕ್ರಮದಲ್ಲಿ ಉಂಟಾದ ಲೋಪವೇ ಕಾರಣವೆಂದು ೇಕಾಯಿತು ಮೊದಲಿಂದ ಯುಕ್ತವಾಗಿ ವಿದ್ಯಾಭ್ಯಾಸ ನಡೆದಿದ್ದರೆ ಅವರು ತಮ್ಮ ಹೃದಯಸ್ಥವಾದ ಭಾವವನ್ನು ಕೆಲವು ಶಬ್ದಗಳಿಂದ ತಿಳಿಸುವುದಕ್ಕೆ ಶಕ್ತರಾಗದೇ ಇರಲಾರರು ಮುಖ್ಯವಾಗಿ ರಾಜ್ಯಾಧಿಪತ್ಯ ಮಾಡತಕ್ಕವರಿಗೆ ಮೊದಲನೆಯದಾಗಿಯೂ ಅತ್ಯಂತ ಅವಶ್ಯಕವಾಗಿಯೂ ಇರುವ ವಿಷಯ ಅಧಿಕಾರಿಗಳಿಂದ ಉಪೇಕ್ಷಿಸಲ್ಪಟ್ಟಿತ್ತಲ್ಲ ಎಂದೂ ಬಹಳ ಚಿಂತಿಸುತ್ತೇವೆ ಈ ವಿಷಯ ಬಾರ್ ಬಾರ್ ಸರ್ವ ವೃತ್ತಾಂತ ಪತ್ರಿಕಾಕಾರರಿಂದಲೂ ಚರ್ಚಿಸಲ್ಪಟ್ಟಾಗ್ಯೂ ಅದಕ್ಕೆ ಅವದಾನ ಕೊಡದೆಯೂ ತಮ್ಮ ಶಿಕ್ಷಾ ಕ್ರಮವನ್ನು ತಿದ್ದಿಕೊಳ್ಳದೆಯೂ ಇದ್ದ ಅಧಿಕಾರಿಗಳ ಔದಾಸೀನ್ಯಕ್ಕೋಸ್ಕರ ವಿಷಾದಿಸುತ್ತೇವೆ ಭಾಷ್ಯಂ ತಿರುಮಲಾಚಾರ್ಯರವರು ಗಣ್ಯರಾದ ಸಂಸ್ಕೃತ ಪಂಡಿತರು ಆ ಕಾಲದ ಎಲ್ಲ ವಿದ್ವಾಗೋಷ್ಠಿಗಳಲ್ಲಿಯೂ ಅವರು ಮನ್ನಣೆ ಪಡೆದಿದ್ದವರು ಆ ಕಾಲದ ಪ್ರಮುಖರಲ್ಲಿ ಪ್ರಭಾವಶಾಲ ಅವರು ಅನೇಕ ಪುಣ್ಯ ಕಾರ್ಯಗಳನ್ನು ನಡೆಸಿದ್ದರಲ್ಲದೆ ಒಂದು ಯಾಗವನ್ನು ಸಹ ಮಾಡಿದರು ಒಳ್ಳೆ ಕೆಲಸಗಳಿಗೆಲ್ಲ ಇವರ ಒತ್ತಾಸೆ ಇತ್ತು ಮೊದಲನೆಯ ಸಂಸ್ಕೃತ ಪಾಠಶಾಲೆಯ ಸ್ಥಾಪನೆ ಇವರಿಂದ ಇವರ ಮನೆಯಲ್ಲೇ ನಡೆಯಿತು ಆಮೇಲೆ ಅದು ತುಳಸಿ ತೋಟದ ದೇವಸ್ಥಾನಕ್ಕೆ ವರ್ಗವಾಯಿತು ಸ್ವಲ್ಪ ಕಾಲಾನಂತರ ಮುನ್ಸಿಪಲ್ ಉಪವನದ ಹತ್ತಿರ ತೋಟದಲ್ಲಿ ಶಾಖೆ ನಡೆದು ಕಡೆಗೆ ಸರಕಾರದ ವಶವಾಗಿ ಶ್ರೀ ಜಯಚಾಮರಾಜೇಂದ್ರ ಸಂಸ್ಕೃತ ಪಾಠಶಾಲಾ ಎಂಬ ಹೆಸರನ್ನು ತಳೆದು ಕೋಟೆಯಲ್ಲಿರುವ ಟಿಪ್ಪು ಸುಲ್ತಾನ್ ಅರಮನೆಯ ಮುಂಬಾಗದ ಕಟ್ಟಡದಲ್ಲಿ ನಡೆಯುತ್ತಿತ್ತು ಆಗ ಇಲ್ಲಿ ಅಲ್ಲಿ ಹೆರಿಗೆ ಆಸ್ಪತ್ರೆಯ ಒಂದು ಭಾಗವಿದೆ ಈಗ ಅಲ್ಲಿ ಹೆರಿಗೆ ಆಸ್ಪತ್ರೆಯ ಒಂದು ಭಾಗವಿದೆ ಹೀಗೆ ತಿರುಮಲಾಚಾರ್ಯರು ಸಾರ್ವಜನಿಕ ವಿಚಾರ ಚಿಂತನ ಮಾಡತಕ್ಕವರಾಗಿ ಶ್ರೀ ಮುಮ್ಮಡಿ ಕೃಷ್ಣರಾಜ ಒಡೆಯರವರ ಮೆಚ್ಚುಗೆಗೂ ಪಾತ್ರರಾಗಿದ್ದರು ಆದರೆ ಅವರ ವಿಷಯವನ್ನು ನಾನು ಕೇಳಿರುವವನೇ ಹೊರತು ಅವರನ್ನು ಕಂಡವನಲ್ಲ ಅವರ ತರುವಾಯ ಹಿಂದೆಯೇ ತಿಳಿಸಿದಂತೆ ಟಿಬಿವೆಂಕಟಾಚಾರ್ಯರು ಟಿಸಿ ಶ್ರೀನಿವಾಸಾಚಾರ್ಯರೆಂಬುವರು ಕರ್ನಾಟಕ ಪ್ರಕಾಶಿಕೆಯನ್ನು ನಡೆಸುತ್ತಿದ್ದರು ಇವರ ವಿಷಯ ನನಗೇನೂ ತಿಳಿದು ಬಂದಿಲ್ಲ ಒಟ್ಟಿನಲ್ಲಿ ಸಂಸ್ಥಾನದ ಚರಿತ್ರೆಯಲ್ಲಿ ಭಾಷ್ಯಂ ಮನೆತನಕ್ಕೆ ಒಂದು ಗೌರವಾರ್ಹ ಸ್ಥಾನವಿದೆ ಎಂಬುದರಲ್ಲಿ ಸಂದೇಹವಿಲ್ಲ ತಕ್ಕ ಮೊಮ್ಮಗ ಭಾಷ್ಯಂ ರಾಮಾಚಾರ್ಯರು ಭಾಷ್ಯಂ ತಿರುಮಲಾಚಾರ್ಯರವರ ಮೊಮ್ಮಕ್ಕಳಲ್ಲಿ ಹಿರಿಯರು ಭಾಷ್ಯಂ ವೆಂಕಟಾಚಾರ್ಯರು ಇವರು ಸಬ್ ರಿಜಿಸ್ಟ್ರಾರ್ ಕೆಸ ಕೆಲಸದಲ್ಲಿದ್ದರು ಕಿರಿಯರು ಭಾಷ್ ರಾಮಾಚಾರ್ಯರು ಈ ರಾಮಾಚಾರ್ಯರೇ ನನ್ನ ವಿಲಕ್ಷಣ ಯೂನಿವರ್ಸಿಟಿಯ ಚಾಲಕರು ಭಾಷ್ಯಂ ರಾಮಾಚಾರ್ಯರುಚಾರ್ಯರ ಪರಿಚಯ ನನಗೆ ಆದದ್ದು ಸಾವಿರದ ಒಂಬೈನೂರ ಸುಮಾರಿನಲ್ಲಿ ಆಗ ಕೊಟ್ಟಿಗೆ ಎಂಬ ಪ್ರದೇಶದಲ್ಲಿ ಚಿಕ್ಕಪೇಟೆ ಅಕ್ಕಿಪೇಟೆಗಳ ಗಳು ಸೇರುವ ಕಡೆ ಮೂಲೆಯ ಮಹಡಿ ಕಟ್ಟಡದಲ್ಲಿ ಅರಿಷ್ ಪ್ರೆಸ್ ಎಂಬ ಮುದ್ರಾಕ್ಷರ ಶಾಲೆಯಿತ್ತು ಅದರ ಆಗಿನ ಮಾಲೀಕರಲ್ಲಿ ಒಬ್ಬರು ಭಾಷಂ ರಾಮಾಚಾರ್ಯರ ಆಪ್ತ ಮಿತ್ರರಾಗಿದ್ದರು ರಾಮಾಚಾರ್ಯರಿಗೆ ವಂಶಾನುಪೂರ್ವಿಯಿಂದ ಮುದ್ರಣ ಪ್ರಕಟಣಾ ಕಾರ್ಯಗಳ ವಾಸನೆ ಬಂದಿದ್ದರಿಂದ ಅರಿಷ್ ಮುದ್ರಾಕ್ಷರ ಶಾಲೆ ಅವರನ್ನು ಆಕರ್ಷಿಸುತ್ತಿತ್ತು ಅರಿಷ್ ಮುದ್ರಾಕ್ಷರ ಶಾಲೆಯಲ್ಲಿ ಆಗ ಸಾವಿರದ ಒಂಬೈನೂರ ಒಂಬತ್ತು ಹತ್ತು ಮೈಸೂರು ಟೈಮ್ಸ್ ಎಂಬ ಇಂಗ್ಲಿಷಿನ ವಾರಾರ್ಧ ಪತ್ರಿಕೆ ಅಚ್ಚಾಗುತ್ತಿತ್ತು ನಾನು ಆ ಪತ್ರಿಕೆಯ ಸಹಾಯ ಸಂಪಾದಕನಾಗಿ ಅಲ್ಲಿದ್ದರಿಂದ ರಾಮಾಚಾರ್ಯರಿಗೂ ನನಗೂ ಪರಿಚಯಕ್ಕೆ ಅವಕಾಶವಾಯಿತು ಭಾಷಂ ರಾಮಾಚಾರ್ಯರ ವಿಷಯದಲ್ಲಿ ಎಲ್ಲರೂ ಗೌರವದಿಂದ ನಡೆದುಕೊಳ್ಳುತ್ತಿದ್ದುದು ಮೊದಲು ನನ್ನ ಮನಸಿನ ಮೇಲೆ ಪರಿಣಾಮ ಮಾಡಿದ ಸಂಗತಿ ಅವರು ಅಲಹಾಬಾದ್ ವಿಶ್ವವಿದ್ಯಾನಿಲಯದಲ್ಲಿ ಎಂಎ ಪಟ್ಟ ಪಡೆದಿದ್ದವರು ಬಹುಶುತರಾದ ಸಂಸ್ಕೃತ ವಿದ್ವಾಂಸರು ಸಂಪ್ರದಾಯ ನಿಷ್ಠರು ಒಳಗೂ ಹೊರಗು ಪರಿಶುದ್ಧರು ಅವರ ಮಾತಿನಲ್ಲಿ ಒಂದೊಂದು ಬಾರಿ ಸ್ವಲ್ಪ ಹುಳಿಕಾರ ಇರುತ್ತಿತ್ತು ಅದಕ್ಕೆ ಕಾರಣ ಲೋಕದಲ್ಲಿ ಅವರು ಕಂಡಿದ್ದ ಅಪನೀತಿಗಳಿಂದ ಅವರ ಮನಸ್ಸಿಗೆ ಆಗಿದ್ದ ಬೇಸರ ಆದರೆ ಆ ಹುಳಿಗಾಟು ಉತ್ತರ ಕ್ಷಣದಲ್ಲಿಯೇ ಒಂದು ಲಘು ಹಾಸ್ಯದಲ್ಲಿ ತೇಲಿ ಹೋಗುತ್ತಿತ್ತು ರಾಮಾಚಾರ್ಯರಿಗೆ ತಮ್ಮ ಪೂರ್ವಿಕರು ಪ್ರಕಟಿಸಿದ್ದ ಕೆಲವು ಗ್ರಂಥಗಳ ಸ್ವಾಮ್ಯ ಬಂದಿತ್ತು ಆ ಗ್ರಂಥಗಳಲ್ಲಿ ಮುಖ್ಯವಾದವು ಸಂಕ್ಷೇಪ ರಾಮಾಯಣ ಶಿವಾನಂದ ಲಹರಿ ಶುಕ ಸಪ್ತತಿ ಕತೆಗಳು ಇಷ್ಟು ನನಗೆ ಈಗ ಜ್ಞಾಪಕವಿದೆ ಈ ಗ್ರಂಥಗಳನ್ನು ಪರಿಶೋಧಿಸಿ ಒಳ್ಳೆಯ ಆಕಾರದಲ್ಲಿ ಪ್ರಕಟಿಸ್ ಪ್ರಕಟಿಸಬೇಕೆಂದು ಅವರು ಪ್ರಯತ್ನ ಮಾಡುತ್ತಿದ್ದರು ರಾಮಾಚಾರ್ಯರಿಗೆ ಸರಕಾರದ ಸೆಕ್ರೆಟರಿಯೇಟ್ನಲ್ಲಿ ಉದ್ಯೋಗವಿತ್ತು ಉದ್ಯೋಗದ ವೇಳೆ ಹೊರತು ಮಿಕ್ಕ ಕಾಲವನ್ನು ಅವರು ಗ್ರಂಥ ವ್ಯಾಸಂಗದಲ್ಲಿಯೂ ಆನಿಕದಲ್ಲಿಯೂ ಮಿತ್ರ ಸಂಭಾಷಣೆಯಲ್ಲಿಯೂ ಕಳೆಯುತ್ತಿದ್ದರು ಸಾಮಾನ್ಯವಾಗಿ ಪ್ರತಿದಿನವೂ ಸಂಜೆ ಅವರ ಮನೆಯಲ್ಲಿ ಒಂದು ಗೋಷ್ಠಿ ಸೇರುತ್ತಿತ್ತು ನಾನು ಆಗಾಗ ಅದರಲ್ಲಿ ಇರುತ್ತಿದ್ದೆ ಆ ಗೋಷ್ಟಿಯ ಮುಖ್ಯ ಸದಸ್ಯರು ಶ್ರೀಮಾನ್ ಜಿಜಿ ಜಿ ನರಸಿಂಹಾಚಾರ್ಯರು ಅವರ ತಮ್ಮಂದಿರು ಶ್ರೀಮಾನ್ ಆರ್ ಎ ಕೃಷ್ಣಮಾಚಾರ್ಯರು ಇವರಿಬ್ಬರು ಶ್ರೀ ವಿವೇಕಾನಂದ ಸ್ವಾಮಿಗಳವರ ಅವಿಚ್ಛಿನ್ನ ಭಕ್ತರು ಶ್ರೀಮಾನ್ ಪಂಡಿತ ಅಸೂರಿ ಆನಂದಾಳ್ವಾರ್ ಅವರು ಇವರು ಮುಂದೆ ಎದುಗಿರಿ ಯತಿರಾಜ ಮಠದ ಪೀಠಾಧಿಪತಿಗಳಾಗಿದ್ದವರು ಎಸ್ಜಿ ನರಸಿಂಹಾಚಾರ್ಯರ ಮಗ ರಂಗಸ್ವಾಮಿಯವರು ಅರಮನೆ ಧರ್ಮಾಧಿಕಾರಿ ಧರ್ಮ ಪ್ರವರ್ತಕ ಶ್ರೀನವೀನಂ ರಾಮಾನುಜಾಚಾರ್ಯರು ಫಾರೆಸ್ಟ್ ಕನ್ಸರ್ವೇಟರ್ ಎಚ್ ಶ್ರೀನಿವಾಸರಾಯರು ಆಗಾಗ ಅಡ್ವೊಕೇಟ್ ಶ್ರೀ ಶೇಷಾಚಾರ್ಯರವರು ಮತ್ತು ಇತರರು ಇವರೆಲ್ಲ ವೇದಾಂತ ಸಾಹಿತ್ಯ ವಿಚಾರಗಳನ್ನು ಪ್ರಪಂಚದ ರೀತಿನೀತಿಗಳನ್ನು ಕುರಿತು ಚರ್ಚಿಸುತ್ತಿದ್ದರು ಇವರಲ್ಲಿ ಕೆಲವರ ವಿಷಯವನ್ನು ತಿಳಿದ ಮಟ್ಟಿಗೆ ಹೇಳುತ್ತೇನೆ ಜಿಜಿ ಜಿ ನರಸಿಂಹಾಚಾರ್ಯರ ಪ್ರಸ್ತಾವವನ್ನು ಹಿಂದೆ ಮಾಡಿದ್ದೇನೆ ಶ್ರೀ ಸ್ವಾಮಿ ವಿವೇಕಾನಂದರ ಪ್ರಭಾವವನ್ನು ಸ್ವಾನುಭವದಿಂದ ಕಂಡುಕೊಂಡಿದ್ದ ಪುಣ್ಯ ಅವರದು ಸ್ವಾಮಿ ವಿವೇಕಾನಂದರ ಅಭಿಮಾನಕ್ಕೆ ಪಾತ್ರರಾಗಿದ್ದವರೊಬ್ಬರು ಅಳಸಿಂಗ ಪೆರುಮಾಳ್ ಎಂಬುವರು ಇವರು ಮದ್ರಾಸಿನ ಪಚ್ಚಿಯಪ್ಪ ಕಾಲೇಜಿನಲ್ಲಿ ಅಧ್ಯಾಪಕರಾಗಿದ್ದರು ಅವರು ವಿದ್ವಾಂಸರು ದೇಶಾಭಿಮಾನಿಗಳು ಸಾತ್ವಿಕರು ಅವರು ಕೆಲ ಸ್ನೇಹಿತರ ಸಹಕಾರದಿಂದ ವಿವೇಕಾನಂದರವರ ಪ್ರೇರಣೆಯಂತೆ ಬ್ರಹ್ಮವಾದಿನ್ ಎಂಬ ಇಂಗ್ಲಿಷ್ ಮಾಸ ಪತ್ರಿಕೆಯನ್ನು ನಡೆಸುತ್ತಿದ್ದರು ಅದು ಬಹು ಪ್ರೌಢವಾದ ಪತ್ರಿಕೆ ಅದರಲ್ಲಿ ಬರೆಯುತ್ತಿದ್ದವರು ಮಹಾ ವಿದ್ವಾಂಸರು ಗನವಾದ ವೇದ ವೇದಾಂತ ತತ್ವಗಳನ್ನು ಅವರು ಚರ್ಚಿಸಿ ವಿವರಿಸುತ್ತಿದ್ದರು ಇಂಥ ದೊಡ್ಡ ಕೆಲಸವನ್ನು ನಡೆಸಿ ಸರ್ವಸಾ ಸಾಮಾನ್ಯರಾಗಿದ್ದ ಅಳಸಿಂಗ ಅವರು ಜಿಜಿ ನರಸಿಂಹಾಚಾರ್ಯರ ಬಂಧುಗಳು ಮತ್ತು ಸ್ನೇಹಿತರು ಹೀಗೆ ಜಿಜಿ ನರಸಿಂಹಾಚಾರ್ಯರಲ್ಲಿ ವೇದಾಂತ ವಿಚಾರ ಕುತೂಹಲವು ಉಜ್ವಲವಾದ ದೇಶಾಭಿಮಾನವು ಎದ್ದು ಕಾಣುತ್ತಿದ್ದವು ಒಂದಾನೊಂದು ಸಂದರ್ಭದಲ್ಲಿ ಜಿಜಿಯವರ ಮೇಲಧಿಕಾರಿ ಡೆಪ್ಯೂಟಿ ಕಮಿಷನರ್ ಅವರು ಸ್ವದೇಶಿಯರನ್ನು ಸ್ವಮತವನ್ನು ಕುರಿತು ಒಂದು ಸಣ್ಣ ಮಾತನ್ನು ಆಡಿದಾಗ ಜಿಜಿಯವರಿಗೆ ಕೋಪಕ್ಕೆರಳಿ ಇಬ್ಬರಿಗೂ ವಾಗ್ವಾದ ನಡೆಯಿತೆಂದು ಆಗ ಅಧಿಕಾರಿ ಅವ ಮರ್ಯಾದೆಯಿಂದ ನಡೆಯಲು ಜಿಜಿಯವರು ಕೋಟಿನ ತೋಳುಗಳನ್ನು ಮೇಲಕ್ಕೆ ಸೆಳೆದುಕೊಂಡು ತಾವು ಮುಷ್ಟಾಮುಷ್ಟಿಗೆ ಸಿದ್ಧವಾಗಿರುವುದನ್ನು ತೋರಿಸಿದರೆಂದು ನಾನು ಕತೆ ಕೇಳಿದ್ದೇನೆ ಜಿ ಜಿಯವರು ಅಂಥವರೇ ಸ್ನೇಹದಲ್ಲಿ ಆದರೆ ದುಶ್ಚೇಷ್ಟೆಯನ್ನು ಕಂಡಾಗ ಭೀಮಸೇನಂತೆ ಅವರೇನೋ ಬಹಳ ಮಾತಿನವರಲ್ಲ ಆದರೆ ಅವರು ನಗುಮುಖದಿಂದ ಹತ್ತಿರ ಕುಳಿತಿದ್ದರೆ ನಮಗೊಂದು ಉತ್ಸಾಹ ಮತ್ತು ಧೈರ್ಯ ಆರ್ಎಕೆ ಆರ್ಎ ಕೃಷ್ಣಮಾಚಾರ್ಯರಾವ್ ಅಣ್ಣಂದಿರಂತೆಯೇ ಬಿಎ ಪ್ಯಾಸ್ ಮಾಡಿದ್ದಾರೆಂಬುದು ಸಣ್ಣ ಅಂಶ ನಾನು ಕಂಡಿರುವವರಲ್ಲಿ ತತ್ವಜೀವಿ ಎಂದರೆ ಇವರೊಬ್ಬರು ಅವರ ಪಾಂಡಿತ್ಯ ಬಹುಮುಖ್ ಬಹುಮುಖವಾದದ್ದು ಇಂಗ್ಲಿಶಿನಲ್ಲಿ ಓಜಸ್ವಿಯಾದ ವಾಗ್ದೋರಣೆ ವೇದಾಂತ ವಿಜ್ಞಾನಗಳಲ್ಲಿ ವಿಸ್ತಾರವಾದ ಗ್ರಂಥ ಪರಿಚಯ ತರ್ಕದಲ್ಲಿ ನಿಶ್ಚಿತವಾದ ಮತ್ತು ನಿರ್ಣಾಯಕವಾದ ವಾದ ಸರಣಿ ಪ್ರತಿಪಾದನಾ ಕ್ರಮದಲ್ಲಿ ವಿಷಯವನ್ನು ವಿಷದಪಡಿಸಿ ಬೋಧನ ಬೋಧನೆ ಕೊಡಬೇಕೆಂಬ ಶ್ರದ್ಧೆ ಇವಿಷ್ಟು ಆರ್ಯ ಕೃಷ್ಣಮಾಚಾರ್ಯರ ವಿದ್ವತ್ತಿನ ಲಕ್ಷಣಗಳು ಬ್ರಹ್ಮವಾದಿನ್ ಪತ್ರಿಕೆಗಾಗಿ ಬಂದಿದ್ದ ಲೇಖನಗಳು ಶೋಜನೆ ಪರಿಷ್ಕರಣೆಗಳಿಗಾಗಿ ಆರ್ಯ ಅವರ ಬಳಿಗೆ ಬರುತ್ತಿದ್ದವು ಆ ಕೆಲಸವನ್ನು ಅವರು ಹೆಸರಿನ ಆಚೆ ಕಿಂಚಿತ್ತು ಇಲ್ಲದೆ ನಡೆಸುತ್ತಿದ್ದರು ಅವರು ಜಿಜ್ಞಾಸ ವಸರದಲ್ಲಿ ವಿಜ್ಞಾನಭಿಕ್ಷಿಕ್ಷು ಹೀಗೆ ಹೇಳಿದ್ದಾನೆ ವಾಚಸ್ಪತಿ ಅದಕ್ಕೆ ಹೀಗೆ ಪ್ರತ್ಯುತ್ತರ ಕೊಡುತ್ತಾನೆ ಆದರೆ ವಿಜ್ಞಾನ ಭಿಕ್ಷುವಿನ ವಂದಂಶವನ್ನು ವಾಚಸ್ಪತಿ ಗಮನಕ್ಕೆ ತೆಗೆದುಕೊಂಡಂತಿಲ್ಲ ಅದಕ್ಕೆ ಸಮಾಧಾನ ಸುರೇಶ್ವರ ವಾರ್ತಿಕದಲ್ಲಿ ಹೀಗಿರುತ್ತದೆ ಈ ರೀತಿ ಹೇಳಿ ನಾನಾ ತಾತ್ವಿಕರ ವಾದ ಪ್ರತಿವಾದಗಳನ್ನು ಸಿಕ್ಕು ಬಿಡಿಸಿ ತಿಳಿಸುವುದರಲ್ಲಿ ಗಟ್ಟಿಗರು ಅವರು ಸಭೆಯಲ್ಲಿ ಭಾಷಣ ಮಾಡಲು ನಿಂತರಂತೂ ಆ ಮಾತಿನ ಜೋರೋ ಅದರೊಳಗಿನ ಕಾವು ಎಂಥವರನ್ನು ಕೆರಳಿಸಬಲ್ಲದ್ದಾಗಿತ್ತು ನಡತೆಯಲ್ಲಿ ಆರ್ಯ ಅವರು ಹಸುಮಗ್ಗು ಆಕಾರದಲ್ಲಿ ಉನ್ನತರಾಗಿ ರಕ್ಷಣೀಯರಾಗಿದ್ದರು ವಸ್ತ್ರ ವೇಷಗಳ ಮೇಲೆ ಸ್ವಲ್ಪವೂ ಲಕ್ಷ್ಯ ಬಿದ್ದವರಂತೆ ಕಾಣು ಕಾಣುತ್ತಿದ್ದರು ಹಳೆಯ ಬಟ್ಟೆ ಅದು ಮಾಸಿದ್ದು ಅದನ್ನು ಹೇಗೆ ಹೇಗೆಯೋ ಮೈಮೇಲೆ ಹಾಕಿಕೊಂಡು ಬರುತ್ತಿದ್ದರು ದೂರದಿಂದ ನೋಡುವವರಿಗೆ ಅವರು ಯಾರೋ ಸೋಮಾರಿ ಎಂದೇ ಅನಿಸುತ್ತಿತ್ತು ಊಟ ಉಪಚಾರಗಳ ಅವರು ಹಾಗೆಯೇ ತುಂಬಾ ಉದಾಸೀನರು ಎದ್ರು ಚಿಕ್ಕರಾಗಿಯೇ ಬಾಳಿದರು ಚಿಕ್ಕವರನ್ನು ಕಂಡರೆ ಅವರಿಗೆ ತುಂಬಾ ಅಕ್ಕರೆ ವಿದ್ಯಾರ್ಥಿಗಳು ಪರೀಕ್ಷೆಗೆ ಹೋಗಿದ್ದಾಗ ಆರ್ಯ ಅವರು ಸೊಗಸಾದ ಅಡಿಗೆಗಳನ್ನು ಮಾಡಿಸಿ ಮೂಟೆ ಕಟ್ಟಿ ತಾವೇ ಹೆಗಲ ಮೇಲೆ ಹೊತ್ತು ಪರೀಕ್ಷಾ ಸ್ಥಳಕ್ಕೆ ತೆಗೆದುಕೊಂಡು ಹೋಗಿ ಅಲ್ಲಿ ವಿದ್ಯಾರ್ಥಿಗಳಿಗೆ ಕೈ ಹಾಕಿ ಕಾಫಿ ನೀರು ಕೊಟ್ಟು ಧೈರ್ಯ ಉತ್ಸಾಹಗಳನ್ನು ತುಂಬುತ್ತಿದ್ದರು ಹೀಗೆ ಅವರಿಗೆ ಆಹಾರವನ್ನು ಧೈರ್ಯವನ್ನು ಪಡೆಯುತ್ತಿದ್ದವರು ಅವರ ಮನೆಯ ಅಥವಾ ಬಂಧು ಮಿತ್ರರ ಹುಡುಗರು ಮಾತ್ರವಲ್ಲ ಅಲ್ಲಿ ತಿಂಡಿ ಇರುವವರೆಗೂ ಯಾರು ಯಾರು ಬರುತ್ತಿದ್ದರೋ ಅವರಿಗೆಲ್ಲ ಅದು ದೊರೆಯುತ್ತಿತ್ತು ನನಗೆ ಅವರ ವಿಷಯ ಪದೇ ಪದೇ ನೆನಪಿಗೆ ಬರುತ್ತದೆ ಅಂತ ಪ್ರತಿಭಾಶಾಲಿಗಳು ಯಾವುದಾದರೊಂದು ಶಾಶ್ವತವಾಗಿ ನಿಲ್ಲುವ ಕೆಲಸವನ್ನು ಮಾಡಲಿಲ್ಲವಲ್ಲ ಎಂಬ ಕೊರತೆ ಆ ಅಂಟಿಕೊಂಡಿರುತ್ತದೆ ಆದರೆ ಆರ್ಯ ನಿಜವಾದ ವೇದಾಂತಿಗಳು ಇದನ್ನು ಮಾಡಲೇಬೇಕು ಅದನ್ನು ಮುಗಿಸುತ್ತಿರಬೇಕು ಎಂಬ ಅಥವಾಗಲಿ ಚಪಲವಾಗಲಿ ಅವರಿಗೆ ಇರಲಿಲ್ಲ ಯಾವ ಕ್ಷಣ ತಮ್ಮ ಕೈಗೆ ಕೆಲಸವನ್ನು ಒದಗಿಸಿಡುತ್ತದೆಯೋ ಆಗಾಗ ಅದನ್ನು ಆದಷ್ಟು ಚೆನ್ನಾಗಿ ಮಾಡಿದರೆ ಆಯ್ತೆನ್ನುವುದು ಅವರ ಮನೋಧರ್ಮ ಈ ಹೊತ್ತು ಅರಳಿದ ಹೂವು ಈ ಹೊತ್ತಿನ ಪೂಜೆಗೆ ಈ ಹೊತ್ತಿನ ಸಂತೋಷಕ್ಕೆ ನಾಳೆ ಯೋಚನೆ ನನಗೆಕ್ಕೆ, ಎಂಬುದು ಅವರ ತತ್ವವಿದ್ದಂತೆ ತೋರುತ್ತದೆ ಅದು ನಾವು ಕಲಿಯಬೇಕಾದ ಒಂದು ನೀತಿ ಅತಿ ಕೀರ್ತಿ ಕಾಮನೆಯಿಂದ ಎಷ್ಟು ಮಂದಿ ಇದ್ದ ಕೀರ್ತಿಯನ್ನು ಮುರಿದುಕೊಂಡಿಲ್ಲ ಕೀರ್ತಿಗೆಂದೇ ಕೆಲಸ ಮಾಡುವುದು ಅಸೂರಿ ಆನಂದಾಳ್ವಾರ್ ಇವರೊಬ್ಬ ಮಹಾವ್ಯಕ್ತಿ ಅಸೂರಿ ಎಂಬುದು ಅವರ ಮನೆತನದ ಹೆಸರು ಶಾಸನದ ಆರ್ಕಿಯಾಲಜಿ ಇಲಾಖೆಯಲ್ಲಿ ಪಂಡಿತರಾಗಿದ್ದರು ಸಂಸ್ಕೃತ ಸಾಹಿತ್ಯದಲ್ಲಿಯೂ ಅಲಂಕಾರ ವ್ಯಾಕರಣ ತರ್ಕಶಾಸ್ತ್ರಗಳಲ್ಲಿಯೂ ವೇದಾಂತದಲ್ಲಿಯೂ ಮಹಾವಿದ್ವತ್ ಪಂಕ್ತಿಗೆ ಸೇರಿದವರು ಮೇಲ್ಗೈಯಾದವರು ಸಂಸ್ಕೃತದಲ್ಲಿ ಪ್ರೌಢ ಶೈಲಿಯಲ್ಲಿ ಕವಿತ್ವ ಮಾಡಬಲ್ಲವರು ಮಾತಿನಲ್ಲಿ ಸರಸಿಗಳು ವಾದದಲ್ಲಿ ತೀಕ್ಷ್ಣರು ವ್ರತ ನಿಷ್ಠೆಯಲ್ಲಿ ನಿಶ್ಚಲರು ಇವರು ಶೃಂಗೇರಿಯ ಜಗದ್ಗುರು ಶ್ರೀ ಶಿವಾಭಿನವ ನರಸಿಂಹಭಾರತಿ ಸ್ವಾಮಿಗಳವರಿಗೆ ಪರಮಪ್ರಿಯರಾಗಿದ್ದರು ಆ ಸ್ವಾಮಿಗಳವರು ಇವರನ್ನು ಪದೇ ಪದೇ ಕರೆಸಿಕೊಂಡು ಮಾತುಕತೆ ಮಾಡಿ ಬಹುಮಾನಿಸುತ್ತಿದ್ದರು ಅಸೂರಿ ಆನಂದಾಳ್ವಾರ್ ಅವರು ಮೈಸೂರಿನ ಸದ್ವಿದ್ವ ಪಾಠಶಾಲೆಯ ಪೆರಿಯಸ್ವಾಮಿ ತಿರುಮಲಾಚಾರ್ಯರವರ ಶಿಷ್ಯರು ಇವರು ಆರ್ಕಿಯಾಲಜಿಕಲ್ ಇಲಾಖೆಯಲ್ಲಿ ಪಂಡಿತರಾಗಿದ್ದು ನಿವೃತ್ತರಾದ ಕೆಲವು ಕಾಲದ ಮೇಲೆ ಮೇಲುಕೋಟೆಯ ಯತಿರಾಜ ಮಠದ ಗುರುಪೀಠವನ್ನಾರೋಹಿಸಿದರು ಇವರು ವಾದ ಸಂದರ್ಭದ ವಿನ ಯಾವಾಗಲೂ ಅಸನ್ಮುಖಿಗಳಾಗಿ ಹಾಸ್ಯಪ್ರಿಯರಾಗಿ ಕರುಣಾಪರಿಪೂರ್ಣರಾಗಿ ಮಹಾ ಸ್ವತಂತ್ರರಾಗಿ ಪರಮಸಾತ್ವಿಕರ ಭಾಗವತರಾಗಿದ್ದರು 1908 ಒಂಬೈನೂರ ಎಂಟು ಒಂಬತ್ತರ ಸುಮಾರಿನಲ್ಲಿ ಶೃಂಗೇರಿಯ ಸ್ವಾಮಿಗಳು ಶ್ರೀ ಶಂಕಜ ಶಂಕರಾಚಾರ್ಯರ ಜನ್ಮಸ್ಥಳವಾದ ಕಾಲಟಿಯಲ್ಲಿ ಆಚಾರ್ಯ ಮೂರ್ತಿಯನ್ನು ಪ್ರತಿಷ್ಠೆ ಮಾಡಿಸಿದ ಕಾಲದಲ್ಲಿ ಆನಂದಾಳ್ವಾರ್ ಅವರನ್ನು ಅಲ್ಲಿಗೆ ಬರಮಾಡಿಕೊಂಡಿದ್ದರು ಆ ಸಂದರ್ಭದಲ್ಲಿ ಆನಂದಾಳ್ವಾರ್ ಅವರು ರಚಿಸಿದ್ದ ಕೆಲವು ಸಂಸ್ಕೃತ ಕವಿತೆಗಳ ಪುಸ್ತಕ ಅವರೇ ಸ್ವತಃ ನನಗೆ ಕೊಟ್ಟದ್ದು ನನ್ನ ಬಳಿ ಇತ್ತು ಅದರಲ್ಲಿಯ ಮುಖ್ಯ ವಿಷಯಗಳನ್ನು ಹೇಳಿದರೆ ಆನಂದಾಳ್ವಾರದು ಎಂತ ಉದಾರವಾದ ದೃಷ್ಟಿಯನ್ ದೃಷ್ಟಿ ಎಷ್ಟು ವಿಶಾಲವಾದ ಹೃದಯ ಎಂಬುದು ಸ್ಪಷ್ಟವಾದೀತು ಆ ವಿಷಯಗಳು ಹೀಗಿವೆ ಸರಸ್ವತಿ ಮಣಿಹಾರಯಷ್ಟಿಹಿ ಶ್ರೀ ಚಂದ್ರ ಮೌಳೀಶ್ವರಸ್ತುತಿ ಶ್ರೀರತ್ನಗರ್ಭ ಗಣಪತಿ ಶ್ರೀ ಗುರುವರ ಗುರುವರುತಿ ಶ್ರೀ ಶಂಕರಾಚಾರ್ಯಮೂರ್ತಿಭಿನಂದ ಶ್ರೀಶೃಂಗಗಿರಿ ಶಾರಸ್ತುತಿ ಶ್ರೀಸಚ್ಚಿಂದ ಶಿವಾಭಿನವನರಸಿಂಹಾರತೀಸ್ವಾಮ ಸ್ಫಟಿಕ ಶಿಲಾಮೂರ್ತಿ ಶ್ರೀ ಚಂದ್ರಶೇಖರ ಭಾರತೀಸ್ವಾ ಈ ಶೈವ ಅದ್ವೈತಗಳ ಪ್ರಶಂಸೆಗಳನ್ನು ಬರೆದವರು ಪರಮ ಶ್ರೀ ವೈಷ್ಣವರು ಆದ ಉತ್ತರೋತ್ತರ ಮೇಲುಕೋಟೆಯ ಶ್ರೀಮದ್ ರಾಮಾನುಜೀಯ ಮಠದ ಪೀಠಾಧಿಪತಿಗಳಾದವರು ಅವರು ಮುಕ್ತಕಂಠರಾಗಿ ಅನ್ಯ ದೈವವನ್ನು ಶೈವ ಮತವನ್ನು ಕೊಂಡಾಡಿರುವ ಪರಿಪಾಠಿಯನ್ನು ನೋಡಿದರೆ ನಮ್ಮ ದೇಶದಲ್ಲಿ ಮತನಿಷ್ಠೆಯಲ್ಲಿಯೂ ದೊಡ್ಡತನವೆಂಬುದು ಒಂದಾದೊಂದು ಕಾಲದಲ್ಲಿತ್ತೆಂದು ಮನಸ್ಸಿಗೆ ಚೆನ್ನಾಗಿ ತೋರಿಬರುತ್ತದೆ ಇಂದಿನ ಶೈವ ವೈಷ್ಣವ ಕಲಹಗಳನ್ನು ದ್ವೈತ ವಿವಾದ ಗಳ ಕೋಲಾಹಲವನ್ನು ನೋಡಿ ಬೇಸತ್ತವರು ಆನಂದಾಳ್ವಾರ್ ಅವರ ಮಹೋದಾರತೆಯನ್ನು ನೆನಪಿಗೆ ತಂದುಕೊಂಡರೆ ಕೊಂಚವಾದ ಸಮಾಧಾನ ಬರಬಹುದು ಮನುಷ್ಯನು ಪರಮ ತತ್ವಕ್ಕೆ ಹತ್ತಿರ ಹತ್ತಿರವಾದಂತೆಲ್ಲ ಅವನ ಮನಸ್ಸಿನ ಸಣ್ಣತನಗಳು ಕಳಚಿ ಕಳಚಿಬೀಳುತ್ತವೆ ಪರಮಾರ್ಥವನ್ನು ಪ್ರತ್ಯಕ್ಷವಾಗಿ ಕಂಡವರು ಮನುಷ್ಯ ಲೋಕದಲ್ಲಿ ಮತ್ತು ಪರಮಾರ್ಥವು ನೋಡುವವರ ಕಣ್ಣಿಗೆ ತಕ್ಕಂತೆ ಕಾಣಿಸಿಕೊಳ್ಳಲಾರದೇನು ಸತ್ಯದ ದೃಶ್ಯರೂಪ ಸಾಧಕನ ಭಾವದಂತೆ ದ್ವೈತವಾಗಲಿ ಅದ್ವೈತವಾಗಲಿ ವಿಶಿಷ್ಟಾದ್ವೈತವಾಗಲಿ ಅದರ ಸತ್ಸಂಗ ಪ್ರಮಾಣ ಪ್ರಮಾಣವಿರುವುದು ಉಪಾಸಕನ ಹೊರಗಡೆಯಲ್ಲ ಅವನ ಒಳಗಡೆ ಅವನ ಜೀವ ನೀತಿಯಲ್ಲಿ ಅನುಭವದಲ್ಲಿ ಆದದ್ದರಿಂದ ಪರಮತ ಅಸಹನೆಯು ಸತ್ಯಕ್ಕೆ ಗೌರವವೇನೂ ಅಲ್ಲ ಪರಮತದಲ್ಲಿಯೂ ಸತ್ಯಾಂಶ ವಿದ್ಯುತ್ ತೆಂದು ಭಾವಿಸುವುದು ಸತ್ಯಕ್ಕೆ ಸಲ್ಲಿಸಿದ ಗೌರವ ಇದನ್ನು ನಾವು ರಾಮಾನಜಿಯರಾದ ಆನಂದಾಳ್ವಾರ್ ಅವರ ಶಾಂಕರ ಪೀಠದ ವಿಷಯದಲ್ಲಿ ತೋರಿಸಿದ ಮರ್ಯಾದೆಯಿಂದ ತಿಳಿದುಕೊಳ್ಳಬಹುದು ಅಸೂರಿ ಆನಂದಾಳ್ವಾರ್ ಅವರು ಪೂರ್ಣ ಸರಸಿಗಳು ಅವರು ಶೃಂಗೇರಿಯ ಜಗದ್ಗುರು ಶ್ರೀ ಶಿವಾಭಿನವ ಸಚ್ಚಿದಾನಂದ ನರಸಿಂಹಭಾರತಿ ಸ್ವಾಮಿಗಳವರಿಗೆ ಬಹು ಪ್ರಿಯರಾದವರೆಂದು ಮೇಲೆ ಹೇಳಿದೆಯಷ್ಟೆ ಜಗದ್ಗುರುಗಳವರು ಕಾಲಟಿಯಲ್ಲಿ ಶ್ರೀ ಶಂಕರ ಜನ್ಮಸ್ಥಳದಲ್ಲಿ ಆಚಾರ್ಯ ವಿಗ್ರಹವನ್ನು ಪ್ರತಿಷ್ಠೆ ಮಾಡಿದ ಉತ್ಸವ ಕಾಲಕ್ಕೆ ವಿದ್ವಾನ್ ಆನಂದಾಳ್ವಾರ್ ಅವರನ್ನು ಕರೆಸಿಕೊಂಡಿದ್ದರಷ್ಟೇ ಕಾಲಟಿ ಪ್ರವಾಸದ ಸಂದರ್ಭದಲ್ಲಿ ಆಳ್ವಾರವರು ಅವರು ತಿರುವಾಂಕುರ್ ಕೊಚ್ಚಿ ಪ್ರದೇಶಗಳ ಸ್ತ್ರೀಯರ ಉಡುಪನ್ನು ಕುರಿತು ಒಂದು ಪದ್ಯವನು ಬರೆದಿದ್ದರು ಅದು ಅಚ್ಚಾಗಿಲ್ಲ ಸ್ನೇಹಿತರಿಗೆ ಬರೆದ ಕಾಗದದಲ್ಲಿತ್ತು ಆ ಪದ್ಯದ ಮುಪ್ಪಾಗ ಭಾಗ ನಿಂತಿದೆ ಅದು ಹೀಗೆ ನಿರ್ಮೋಕೊಯದಿ ಶಾರದೆಂದು ಮಹಸಾ ಮಾಯಸ್ಯ ಸಂಗೃಹ್ಯತೆ ದಿವ್ಯೈಸ್ತುಂದ ತಂತ್ಶಲೈಿ ಕಲ್ಪ್ಯತೆ ಆಸೆಕೋ ಹಿಮವಾಲು ಪೃಷತಾ ಸಕೃತ ಶಕ್ಯಂಕುಭ್ರೂವಾಂ ಸ್ತನತ ಕರ್ತು ಲಾಂಚಿತಂ ಶರಶ್ಚಂದ್ರನ ಕಾಂತೀಯ ಪೋರೆಯನ್ನು ಕಷ್ಟಪಟ್ಟು ಬೇರೆ ತೆಗೆದು ಆ ಪೋರೆಯನ್ನು ದೇವರೋಕದ ನೇಗೆಯವರಿಂದ ಜಾಲದ ಬಲೆಯಂತೆ ನೇಸಿ ಆ ಬಲೆಯನ್ನು ಪಚ್ಚ ಕರ್ಪೂರದ ನೀರಿನಲ್ಲಿ ನೆನೆಸಿ ಅದರಿಂದ ಬಟ್ಟೆ ಮಾಡಿಕೊಟ್ಟರೆ ಆಗ ಕೇರಳದ ಸುಂದರಿಯರು ಕುಪ್ಪುಸ ತೊಡುವಂತೆ ಮಾಡುವದು ಸಾಧ್ಯವಾದೀತು ಎಂದರೆ ಅದುವರೆಗೂ ಇಲ್ಲ ಎಂದು ಭಾವ ಈ ಪದ್ಯವನ್ನು ನನಗೆ ತೋರಿಸಿದಾಗ ನಾನು ಒಂದು ತಿದ್ದಾವಣೆ ಸೂಚಿಸೂಚಿಸುವ ಸಾಹಸ ಮಾಡಿದ್ದೆ ಕಡೆಯ ಶರಣದಲ್ಲಿಯೂ ನೀಚೋಲಾಂಚಿತಂ ನಿಚೋಲ ಎಂದರೆ ಕುಪ್ಪುಸ ಎಂಬುದರ ನೀಚೋಲ ಪ್ಲಸ್ ಅಂಚಿತಂ ಎರಡು ಪದಗಳು ಸ್ಥಾನದಲ್ಲಿ ನ ಚೇಲಾಂಚಿತಂ ಎಂದು ನ ಪ್ಲಸ್ ಚೇಲಾ ಪ್ಲಸ್ ಅಂಚಿತಂ ಮೂರು ಪದಗಳನ್ನೇಕೆ ಹಾಕಬಾರದು ಚೇಲಾ ಎಂದರೆ ಬಟ್ಟೆ ಹಾಗೆ ಬದಲಾಯಿಸಿದಲ್ಲಿ ಅಂಥ ಬಟ್ಟೆ ಕೊಟ್ಟರೂ ಕೇರಳ ಸುಂದರಿಯರನ್ನು ಕುಪ್ಪುಸ ತೊಡುವಂತೆ ಒಡಂಬಡಿಸಲಾಗದು ಅಷ್ಟೆಲ್ಲಾ ಮಾಡಿದರೂ ಅವರು ಎದೆಯ ಮೇಲೆ ಬಟ್ಟೆ ಹೊದೆಯುವಂತೆ ಮಾಡಲು ಆಗಲಾರದು ಎಂದು ಅರ್ಥವಾಗುತ್ತದಲ್ಲವೇ ಹೀಗೆಂದು ನಾನು ವಿವರಿಸಿದೆ ಆ ರಸಿಕ ಹಿರಿಯರು ಬಲೆ ಹುಡುಗ ನಿನ್ನಿಷ್ಟವನ್ನು ನೀನು ಸೂಚಿಸುತ್ತಿ ಎಂದು ನನ್ನನ್ನು ಮೃದುವಾಗಿ ಲೇವಡಿ ಮಾಡಿದ್ದು ನನಗೆ ಚೆನ್ನಾಗಿ ಜ್ಞಾಪಕವಿದೆ ನನ್ನ ಸ್ನೇಹಿತರೊಬ್ಬರು ನನಗೆ ತಿಳಿಸಿದ ಒಂದು ಸಂಗತಿ ಈಗ ಸ್ಮರಣೆಗೆ ಬರುತ್ತದೆ ಆ ಸ್ನೇಹಿತರು ಆಂಧ್ರರು ಲಿಂಗನ ಸೋಮಯಾಜಿ ಎಂಬುವರು ಕಸಬಿನಲ್ಲಿ ವಕೀಲರು ಆದರೆ ಸಂಸ್ಕೃತದಲ್ಲಿ ಒಳ್ಳೆಯ ಪಂಡಿತರು ಅವರು ಅದ್ವೈತ ವೇದಾಂತ ಸಾಹಿತ್ಯದಲ್ಲಿ ನಿಷ್ಠಾ ನಿಷ್ಠಾತರು ಅನೇಕ ಪ್ರಸಿದ್ಧ ಗ್ರಂಥಗಳ ಮೇಲೆ ಸಂಸ್ಕೃತದಲ್ಲಿ ಆಧರಣೀಯಗಳಾದ ವ್ಯಾಖ್ಯಾನಗಳನ್ನು ತೆಲುಗಿನಲ್ಲಿ ಉಪನಿಷತ್ತುಗಳ ಮೇಲೆ ಸುಲಭ ಟಿಕೆಗಳನ್ನು ರಚಿಸಿರುವರು ಶಾಂಕರ ಮತಸ್ಥರಾದ ಇವರಿಗೆ ತುಂಬಾ ಗೌರವ ಮತ್ತು ಭಕ್ತಿ ಆನಂದಾಳ್ವಾರ್ ಅವರನ್ನು ಪೂರ್ವಾಶ್ರಮದಲ್ಲಿಯೂ ಆನಂದಾಳ್ವಾರ್ ಸ್ವಾಮಿ ಎಂದು ಕರೆಯುವುದೇ ನಮಗೆ ವಾಡಿಕೆಯಾಗಿತ್ತು ಆನಂದಾಳ್ವಾರ್ ಸ್ವಾಮಿಯವರು ಕಾವ್ಯ ಸಾಹಿತ್ಯದಲ್ಲಿ ಮೊದಲಿನಿಂದಲೂ ಅತಿಶಯವಾದ ಆಸಕ್ತಿಯನ್ನು ತೋರಿಸುತ್ತಿದ್ದವರು ಎಷ್ಟೋ ಅಲಂಕಾರ ಗ್ರಂಥಗಳನ್ನು ಪರಿಶೀಲಿಸಿ ಪರಿಷ್ಕಾರಗೊಳಿಸಿದ್ದವರು ಅವರು ಶ್ರೀ ಯತಿರಾಜ ಮಠದಲ್ಲಿ ಸನ್ಯಾಸಾಶ್ರಮ ಸ್ವೀಕಾರ ಮಾಡಿದ ಮೇಲೂ ಒಂದೆರಡು ಕವಿಗಳನ್ನು ಅಲಂಕಾರ ಗ್ರಂಥಗಳನ್ನು ಸಂಪಾದಿಸಿ ಪ್ರಚುರಪಡಿಸಿದ್ದರು ನಾನು ಮೇಲೆ ಹೇಳಿರುವ ಲಿಂಗನ ಸೋಮಯ್ಯಾಜಿಯವರು ಒಂದು ದಿನ ಶ್ರೀ ಸ್ವಾಮಿಗಳವರಲ್ಲಿ ಹೋಗಿ ಮಾತನಾಡುತ್ತಿದ್ದಾಗ ಸ್ವಾಮಿಗಳವರ ಕಾವ್ಯ ಪ್ರಕಟಣೆಯ ವಿಚಾರ ಬಂತು ಆಗ ನನ್ನ ಸ್ನೇಹಿತರು ಸಂಸ್ಕೃತದಲ್ಲಿ ಸ್ವಾಮಿಗಳನ್ನು ಹೀಗೆ ಕೇಳಿದರಂತೆ ವಿರಕ್ತರಿಗೆ ಕಾವ್ಯಾಸಕ್ತಿ ಸರಿಯೇ ಕಾವ್ಯಾಲಪಾಂಶ ವರ್ಜಯೇತ್ ಎಂದೇ ವಿಧಿ ಯತಿಗೆ ರಸದ ಬಯಕೆಯೇ ಅದಕ್ಕೂತ್ತರವಾಗಿ ಸ್ವಾಮಿಗಳು ತಮ್ಮ ಮಾತನ್ನೊಂದನ್ನು ಹೇಳದೆ ಈ ಕೆಳಗಣ ಉಪನಿಷ್ವಾಕ್ಯವನ್ನು ಉದಾಹರಿಸಿದರಂತೆ ರಸೋವೈಸಹ ರಸ ಸರ ರಸಗಂ ಹೇವಾಯಂ ಲಬ್ಧ್ವಾ ಆನಂದಿ ಭವತಿ ಈಶ್ವರನು ರಸ ಸ್ವರೂಪಿ ಆದದ್ದರಿಂದಲೇ ರಸಾಸ್ವಾದನೆಯಿಂದ ಸುಖ ಸೋಮಯಾಜಿಗಳಿಗೆ ಸಮಾಧಾನವಾಯಿತು ಎದ್ದು ಮೂರು ಸಲ ಪ್ರದಕ್ಷಿಣೆ ಮಾಡಿ ನಮಸ್ಕಾರಗಳನ್ನು ಅರ್ಪಿಸಿದರು ಕ್ಷಮೆ ಬೀಳಿದರು ಸ್ವಾಮಿಗಳು ನಗುತ್ತಾ ಬಹುಮಾನ ಮಾಡಿದರು ಇಂಥ ಮಹನೀಯರು ಆನಂದಾಳ್ವಾರ್ ಅವರು ಮನುಷ್ಯ ಬಾಂಧವ್ಯದಲ್ಲಿ ಪರಮ ಸರಳರು ಜೀವನ ವಿಷಯದಲ್ಲಿ ಪರಮ ಸಹೃದಯರು ತತ್ವದರ್ಶನದಲ್ಲಿ ವಿಶಾಲ ನಯನರು ಚಾರಿತ್ರದಲ್ಲಿ ಪರಮ ಪರಿಶುದ್ಧರು ಒಂದು ಕುಚೋದ್ಯ ಭಾಷ್ಯ ದೇವಡಿಯಲ್ಲಿ ಆಗಾಗ ಕಾಣಲಾಗುತ್ತಿದ್ದ ಪಂಡಿತರಲ್ಲಿ ನವೀನಂ ರಾಮಾನುಜಾಚಾರ್ಯರೊಬ್ಬರು ಅವರು ಮಹಾಪಂಡಿತರು ಪದೇ ಪದೇ ಉತ್ತರ ಪ್ರದೇಶದಲ್ಲಿ ಬರೋಡಾ ಜಯಪುರ ಪ್ರಾಂತಗಳಲ್ಲಿ ಸಂಚಾರ ಮಾಡುತ್ತಿದ್ದವರು ಅವರಿಗೆ ಹಿಂದಿ ಮರಾಠಿ ಬಂಗಾಳಿ ಗುಜರಾತಿ ಮೊದಲಾದ ಔತರೇಯ ಭಾಷೆಗಳ ಪರಿಚಯ ಚೆನ್ನಾಗಿತ್ತು ಅವರು ಒಂದು ಸಂದರ್ಭದಲ್ಲಿ ಉದಾಹರಿಸಿದ ಪದ್ಯ ಇದು ಅನುದ ಭಾಷಾ ಸಮಲ್ಲಸತಿ ಗುರುವದನ ವಿವರ ಬೇತ ಕೇವಲ ಮನುಮೀಯತೆಯ ದಂತ್ಯ ಯಾರ ಭಾಷೆಯಲ್ಲಿ ಎಕಾರ ವಕಾರ ಶಕಾರ ಉಚ್ಚಾರಣೆ ಇಲ್ಲವೋ ಅವರಿಂದ ಶಬ್ದ ಕೇಳಬಂದಾಗ ಅದು ಯಾವ ಅವಯವದಿಂದ ಹೊರಟಿದೆಂಬುದನ್ನು ಹಲ್ಲು ನೋಡಿ ಗೊತ್ತು ಮಾಡಬೇಕಾಗುತ್ತದೆ ರಾಮಾನುಜ ರಾಮಾಚಾರ್ಯರು ಸೇರುತ್ತಿದ್ದ ಮನೆ ಇಂಥವರು ರಾಮಾಚಾರ್ಯರದು. ಅಲ್ಲಿ ಚರ್ಚೆಗೆ ಬಾರದಿದ್ದ ದೈವ ಮನುಷ್ಯ ವಿಚಾರಗಳೇ ಇಲ್ಲ ಎಲ್ಲ ವಿಚಾರಗಳಲ್ಲಿಯೂ ನಿಶಿತ ಜ್ಞಾನವು ಶೋಧನ ಬುದ್ಧಿಯು ಆಲೋಚನಾ ಸ್ವಾತಂತ್ರ್ಯವೂ ಮೇಲೆದ್ದು ಕಾಣುತ್ತಿದ್ದವು ರಾಮಾಚಾರ್ಯರು ಸಂಸ್ಕೃತ ವಿದ್ವಾಂಸರು ಪೂರ್ವಾಚಾರಶೀಲರು ಆಗಿದ್ದರು ಅವರಿಗೆ ಪಾಶ್ಚಾತ್ಯ ವಿದ್ಯೆ ವಿಜ್ಞಾನಗಳು ಅಪರಿಚಿತವಾದ ವಾದವುಗಳಲ್ಲ ನಾನು ಒಂದು ಪ್ರಸಿದ್ಧ ಇಂಗ್ಲಿಶ ತತ್ವ ವಿಚಾರಿಯಾದ ಜಾನ್ ಸ್ಪೋರ್ಟ್ ಮಿಲ್ ಲೇಕನ ಸ್ವಾತಂತ್ರ್ಯ ವಿಷಯಕ ಗ್ರಂಥದ ಸಾರಾಂಶವನ್ನು ಕನ್ನಡದಲ್ಲಿ ಸಂಗ್ರಹಿಸಬೇಕೆಂದು ಸಂಕಲ್ಪಿಸಿ ಅದನ್ನು ರಾಮಾಚಾರ್ಯರಿಗೆ ತಿಳಿಸಿದೆ ಆಗ ಅವರು ತಮ್ಮ ಹಳೆಯ ಕಾಗದಗಳಲ್ಲಿ ಸೇರಿಸಿದ್ದ ಟಿಪ್ಪಣಿಯನ್ನು ನನ್ನ ಕೈಗೆ ಕೊಟ್ಟರು ಆ ವಿಚಾರಿಯನ್ನು ಕುರಿತ ಸಂಗ್ರಹ ವಿಮರ್ಶನೆಗಳಿದ್ದವು ಆ ಟಿಪ್ಪಣಿಯಲ್ಲಿ ಮಿಲ್ ಲೇಖನವನ್ನು ಹರ್ಬರ್ಟ್ ಪೆನ್ಸರ್ ಎಂಬ ಮತ್ತೊಬ್ಬ ತತ್ವವಿಚಾರಿಯನ್ನು ಕುರಿತ ಸಂಗ್ರಹ ವಿಮರ್ಶೆಗಳಿದ್ದವು ಅದನ್ನು ನೋಡಿ ರಾಮಾಚಾರ್ಯರ ಪ್ರಜ್ಞೆ ಎಷ್ಟು ವಿಸ್ತಾರವಾದದ್ದೆಂದು ನಾನು ತಿಳಿದುಕೊಂಡೆ ಅಂದಿನಿಂದೀಚೆಗೆ ನಾನು ನೋಡಿರುವ ಮತ್ತು ನೋಡುತ್ತಿರುವ ದೊಡ್ಡ ಮನುಷ್ಯರಲ್ಲಿ ಆ ಬಗೆಯ ಜ್ಞಾನ ಕುತೂಹಲವು ಶೋಧನಾ ಶ್ರದ್ಧೆಯು ಏಕೆ ಕಾಣ ಕಾಣುಬರುತ್ತಿಲ್ಲ ಎಂದುಕೊಳ್ಳುತ್ತಿದ್ದೇನೆ ಅಥವಾ ಅಂತಜನ ವಾಸ್ತವವಾಗಿ ಈಗಲೂ ಇದ್ದು ಅಂಥವರನ್ನು ಕಾಣುವ ಭಾಗ್ಯ ಮಾತ್ರ ನನ್ನ ಪಾದಿಗೆ ಬಂದಿಲ್ಲವೋ